ಹಿಂದಿನ ಪದ್ಯದಲ್ಲಿ ಮುಖ್ಯ ಫಲ ವೈಕುಂಠ ಅಂತೇಳಿಸಾದ ಮೇಲೆ ಮತ್ತೆ ಈ ಪದ್ಯದಲ್ಲಿ ಧರ್ಮಾರ್ಥಗಳೇ ಫಲ ಅಂತ ಯಾಕೆ ಹೇಳಿದ್ರು ಒಂದು ಪ್ರಶ್ನೆ ಆ ಸಂಶಯವನ್ನು ದಾಸರು ಇಲ್ಲಿ ಪರಿಹಾರ ಮಾಡ್ತಾರೆ ನಿಷ್ಕಾಮ ಕರ್ಮದಲ್ಲಿ ರುಚಿಗಾಗಿ ಭಾಗವತದ ಆದಿಯಲ್ಲಿ ಕಾಮ್ಯ ಫಲವನ್ನು ವರ್ಣನೆ ಹೇಗೆ ಮಾಡ್ತಾರೋ ಆ ರೀತಿಯಾಗಿ ಅಂತ ಇಲ್ಲಿ ತಿಳಿಸ್ತಾರೆ ವ್ಯಾಧಿ ಹಿಂಪೀಡಿತ ಶಿಶುವಿಗೆ ಗುಡೋದಕವ ನೆರದ ಅದಕ್ಕೆ ಔಷಧ ತೇದು ಕುಡಿಸುವ ತಾಯಿಯೋಪಾದಿಯಲ್ಲಿ ಸರ್ವಜ್ಞ ಭಾದರಾಯಣ ಭಕ್ತ ಜನಕ್ಕೆ ಪ್ರಸಾದ ರೂಪಕನಾಗಿ ಭಾಗವತ ಆದಿಯಲಿ ಪೇಳಿದನು ಧರ್ಮಾರ್ಥಗಳೇ ಫಲವೆಂದು ಸ್ವರ್ಗಕಾಮೋ ಯಜೇತ ಅಂದರೆ ಸ್ವರ್ಗಕ್ಕಾಗಿ ಯಜ್ಞಾದಿಗಳನ್ನು ಮಾಡ್ರಿ ಇಂತ ಈ ರೀತಿಯಾಗಿ ಕಾಮ್ಯಕರ್ಮವನ್ನು ಶಾಸ್ತ್ರ ವಿಧಿಸಿದೆ ಯಾಕೆ ಅಂದರೆ ಮೊದಲಿಗೆ ನಿಷ್ಕಾಮ ಕರ್ಮದ ಹೇಳಿದರೆ ಯಾರಿಗೂ ಕೂಡ ಕಾರ್ಯದಲ್ಲಿ ಕರ್ಮದಲ್ಲಿ ಆಸಕ್ತಿ ಅಥವಾ ಪ್ರವೃತ್ತಿ ಅನ್ನೋದು ಬರೋದಿಲ್ಲ ಅದಕ್ಕಾಗಿ ಹೇಳಿರುವಂಥದ್ದು ಉದಾಹರಣೆಗೆ ವ್ಯಾಧಿ ಪೀಡಿತ ಶಿಶುವಿಗೆ ಹೊಟ್ಟೆನೋವೋ ಮತ್ತೇನೋ ರೋಗದಿಂದ ಆ ಮಗು ನರಳತಾ ಇದ್ದರೆ ತಾಯಿ ಏನು ಮಾಡ್ತಾಳೆ ಔಷಧಿ ಕೊಡೋ ಕುಡಿಸುವ ಉದ್ದೇಶದಿಂದ ಬೆಲ್ಲನೋ ಕಲ್ಸಕ್ಕರೆಯೋ ಚಾಕ್ಲೇಟೋ ಮತ್ತೆವುದೋ ಸಿಹಿಯಾಗಿರ್ತಕ್ಕಂಥ ವಸ್ತುವನ್ನು ಮೊದಲು ಆ ಕೂಸಿನ ಬಾಯಿಗೆ ಹಾಕ್ತಾಳೆ ಆಗ ಆ ಕೂಸು ಅದರೊಳಗೆ ಆಸಕ್ತಿಯನ್ನು ಉಂಟು ಮಾಡಿಕೊಂಡು ಸಿಹಿಯಾದ ಪದಾರ್ಥವನ್ನೇ ಅಮ್ಮತ್ ಎನ್ನಿಸ್ತಾಳೆ ಅಂತ ವಿಶ್ವಾಸದಿಂದ ಬಾಯಿಯನ್ನು ತೆಗಿಯತ್ತೆ ಆಮೇಲೆ ಔಷಧವನ್ನು ತಾಯಿ ಹಾಕ್ತಾಳೆ ತಾಯಿಯ ಉದ್ದೇಶ ಏನೋ ಮಗುವಿಗೆ ಔಷಧಿ ಕುಡಿಸ್ಬೇಕು ಅದರಿಂದ ರೋಗ ಪರಿಹಾರ ಆಗಬೇಕು ಅನ್ನೋದಿಷ್ಟೇ ಉದ್ದೇಶ ಬೆಲ್ಲದ ಅಥವಾ ಸಕ್ಕರೆಯ ಆಸೆಗೋ ಕಲ್ ಸಕ್ಕರೆ ಆಸೆಗೋ ಮಗು ಔಷಧಿ ಕುಡಿದ್ರೂ ಕೂಡ ರೋಗ ಆಸ ಔಷಧಿ ಸೇವನೆಯಿಂದಲೇ ಹೊರತು ಬೆಲ್ಲದಿಂದ ಅಲ್ಲ ಅದರಂತೆ ಜನರು ಹಣ ಕಾಸು ಕೀರ್ತಿ ಇತ್ಯಾದಿ ಆಸೆಗೆ ಧರ್ಮ ಪರಿಪಾಲನೆ ಮಾಡಿದರೂ ಕೂಡ ಮೋಕ್ಷ ದೊರೆಯೋದು ಜ್ಞಾನ ಭಕ್ತಿಗಳಿಂದಲೇ ಆದರೆ ಮೊದಲಿಗೆ ಕರ್ಮದಲ್ಲಿ ಪ್ರವೃತ್ತಿ ಆಮೇಲೆ ಸಕಾಮ ನಿಷ್ಕಾಮ ಇತ್ಯಾದಿ ಕರ್ಮಗಳ ವಿಶೇಷ ಜ್ಞಾನ ಆಮೇಲೆ ನಿಷ್ಕಾಮ ಕರ್ಮಗಳ ಆಚರಣೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷ ಪ್ರಾಪ್ತಿಯನ್ನು ತಾಯಿಗೆ ಔಷಧಿ ಕೊಡಿಸೋದು ರೋಗ ನಿವೃತ್ತಿಯ ಮುಖ್ಯ ಉದ್ದೇಶ ಹೇಗೋ ಹಾಗೆ ಪರಮಾತ್ಮನಿಗೆ ಮೋಕ್ಷ ನೀಡೋದು ಮುಖ್ಯ ಉದ್ದೇಶ ತಾಯಿ ಮಗುವಿಗೆ ಬೆಲ್ಲ ಅಥವಾ ಸಕ್ಕರೆ ತಿನಿಸುವಂತೆ ಭಗವಂತ ಐಹಿಕ ಫಲಗಳ ಆಸೆಯನ್ನು ತೋರಿಸಿ ಕರ್ಮ ಪ್ರವೃತ್ತಿ ಬರಲಿ ಆಮೇಲೆ ಜ್ಞಾನ ಬರುತ್ತೆ ಅದಾದಮೇಲೆ ನಿಷ್ಕಾಮ ಕರ್ಮವನ್ನು ತಾನೇ ತಾನಾಗಿ ಆಚರಣೆ ಮಾಡ್ತಾನೆ ಪರಂಪರೆಯಲ್ಲಿ ಮೋಕ್ಷ ಸಿಗತ್ತೆಂತ ಈ ರೀತಿಯಾಗಿ ಉದ್ದೇಶ ಏನೋ ಮೋಕ್ಷ ಕೊಡಬೇಕು ಅಂತೆ ಮೊದಲಿಗೆ ಅದನ್ನೇ ಬೋಧನೆ ಮಾಡಲಿಕ್ಕೆ ಹೋದರೆ ಅವನಿಗೆ ಕರ್ಮದಲ್ಲಿ ಆಸಕ್ತಿಯೇ ಬರೋದಿಲ್ಲ ಪ್ರವೃತ್ತಿಯೇ ಹುಟ್ಟೋದಿಲ್ಲ ಆದ್ದರಿಂದ ತಾಯಿ ಹೇಗೆ ಮಗುವಿಗೆ ಔಷಧಿ ಕೊಡಿಸ್ಬೇಕು ರೋಗ ಪರಿಹಾರವನ್ನು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಅದಕ್ಕೆ ಬೇಕಾದಂತಹ ಕಲ್ಲು ಸಕ್ಕರೆಯನ್ನು ಮತ್ತೇನೋ ಸಿಹಿಯಾದ ಮಧುರವಾದ ಪದಾರ್ಥವನ್ನು ಬಾಯಲ್ಲಿ ಹಾಕ್ತೀನಿ ಅಂತ ತೋರಿಸಿ ಬಾಯಿ ತೆಗೆದ್ಮೇಲೆ ಅದನ್ನು ಫಸ್ಟ್ ಮೊದಲಿಗೆ ಕೊಟ್ಟು ಆ ನಂತರದಲ್ಲಿ ಔಷಧಿಯನ್ನು ಹಾಗೆ ಅಂತ ಕರ್ಮಣ ಜ್ಞಾನ ಮಾತ್ರ ಭವತಿ ಅಂತ ಕರ್ಮದಿಂದ ಜ್ಞಾನ ಜ್ಞಾನದಿಂದ ಮೋಕ್ಷ ಅಂತ ಆದ್ದರಿಂದ ಕರ್ಮಾಚರಣೆ ಅನ್ನೋದಾಗಲೇಬೇಕು ಮೊದಲಿಗೆ ಸಕಾಮ ಕರ್ಮಗಳ ಆಚರಣೆ ನಂತರದಲ್ಲಿ ನಿಧಾನವಾಗಿ ಹಂತ ಹಂತವಾಗಿ ನಿಷ್ಕಾಮಕರ್ಮಗಳ ಆಚರಣೆ ಹೀಗೆ ಔಷಧ ಕುಡಿಯಲಿಕ್ಕೆ ಆ ಮಗುವಿಗೆ ಪ್ರವೃತ್ತಿ ಬರಲಿಕ್ಕೆ ಅಂತ ಮೊದಲು ಕಲ್ಲು ಸಕ್ಕರೆ ಬೆಲ್ಲ ಇತ್ಯಾದಿಯನ್ನು ತಿನ್ನಿಸ್ತಾಳೆ ತಾಯಿ ಲೋಕದಲ್ಲಿ ಹೇಗೆ ತಾಯಿ ಮೊದಲಿಗೆ ಮಧುರವಾದ ಪದಾರ್ಥವನ್ನು ಕೊಟ್ಟು ಅದಾದ ನಂತರದಲ್ಲಿ ಔಷಧವನ್ನು ಕುಡಿಸಿ ರೋಗ ಪರಿಹಾರವನ್ನು ಮಾಡ್ತಾಳೋ ಹಾಗೆ ವೇದವ್ಯಾಸದೇವರು ಅಷ್ಟೇ ಸಂಸಾರ ರೋಗ ಬಲವಾದ ರೋಗ ಅದನ್ನು ಪರಮಾತ್ಮನೇ ಬಿಡುಗಡೆ ಮಾಡಬೇಕು ಅಂತಹ ರೋಗ ಪೀಡಿತವಾಗಿರ್ತಕ್ಕಂಥ ಅಜ್ಞಮಾನವರಿಗೆ ಮೊದಲಿಗೆ ಸಕಾಮಕರ್ಮಗಳನ್ನು ಉಪದೇಶ ಮಾಡ್ತಾರೆ ವೇದವ್ಯಾಸ ದೇವರು ಔಷಧ ಕುಡಿಯೋದ್ರಿಂದ ಶಿಶುವಿಗೆ ರೋಗ ಪರಿಹಾರನೇ ಫಲ ಹೇಗೋ ಅದೇ ರೀತಿಯಾಗಿ ವೇದವ್ಯಾಸರು ಹೇಳಿರ್ತಕ್ಕಂಥ ಧರ್ಮ ಸಾಧನೆಗಳಿಗೆ ಮೋಕ್ಷ ಸಾಧನೆಯೇ ವಿಶೇಷ ಫಲ ಧರ್ಮಾದಿ ಧರ್ಮ ಅರ್ಥ ಕಾಮ ಅನ್ನೋದು ಇದು ಅಮುಖ್ಯ ಫಲ ಮುಖ್ಯ ಫಲ ಅಲ್ಲ ಭಾಗವತ ಪ್ರಥಮ ಸ್ಕಂದದಲ್ಲಿ ವೇದವ್ಯಾಸ ದೇವರು ಒಂದ್ಸಲ ಏಕಾಂತದಲ್ಲಿ ಕುಳಿತು ಆಲೋಚನೆ ಮಾಡಿರೋ ವಿಷಯವನ್ನು ಪ್ರಸಾ ಪ್ರಸ್ತಾಪ ಮಾಡ್ತಾರೆ ಕಲಿಕಾಲದ ಪ್ರಭಾವದಿಂದ ಜನರಲ್ಲಿ ಅಧರ್ಮ ಅನ್ನೋದು ಹೆಚ್ಚುತ್ತಾ ಇದೆ ಆಸ್ತಿ ಬುದ್ಧಿ ಅನ್ನೋದು ಮರೆಯಾಗ್ತಾ ಇದೆ ಸಂಸಾರದಿಂದ ಬಿಡುಗಡೆ ಉಂಟು ಮಾಡುವಂತಹ ಜ್ಞಾನ ಸಂಪತ್ತು ಅನ್ನೋದು ಮರೆಯಾಗ್ತಾಯಿದೆ ಏನು ಮಾಡಲಿ ಅಂತ ಹೀಗೆ ಆಲೋಚನೆ ಮಾಡಿ ಮೊದಲಿಗೆ ಯಜ್ಞ ಸಂಪ್ರದಾಯದ ಉಳಿವಿಗಾಗಿ ಅದನ್ನು ರಕ್ಷಣೆ ಮಾಡಬೇಕು ಅಂತ ವೇದ ವಿಭಾಗವನ್ನ ಮಾಡಿದರು ವೇದಾರ್ಥ ಜ್ಞಾನಕ್ಕಾಗಿ ಮಹಾಭಾರತವನ್ನ ಪುರಾಣಗಳನ್ನೆಲ್ಲ ರಚನೆ ಮಾಡಿಕೊಟ್ರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ರು ಸಜ್ಜನರ ಹಿಸ ಸಾಧನೆಗಾಗಿ ಎಲ್ಲವನ್ನು ಮಾಡಿ ಇನ್ನೂ ಅತೃಪ್ತರಾಗಿರುವಂತೆ ತಾವು ತೋರ್ಕೊಂಡು ಶಿಷ್ಯರ ಮುಂದೆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ನಾನು ಮಾಡಬೇಕಾಗಿರುವುದನ್ನು ಇನ್ನೂ ಮಾಡಿದಂತೆ ನನಗೆ ಅನ್ನಿಸ್ತಿಲ್ಲ ಇನ್ನೂ ಮಾಡಬೇಕಾಗಿದೆ ಅನ್ನೋ ಅಪೇಕ್ಷೆ ಇದೆ ಅಂತ ಈ ರೀತಿಯಾಗಿ ಇಲ್ಲಿ ವೇದ ವಿಭಾಗ ಮಾಡಿದರು ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ವಣ ವೇದ ಅಂತ ಅನಂತ ವೇದಗಳನ್ನು ನಾಲ್ಕು ವಿಭಾಗ ಮಾಡಿದ್ರು ಅಂದರೆ ವಿಭಾಗ ಅಂದರೆ ಯಾಂತ್ರಿಕವಾಗಿ ನಾಲ್ಕು ಡಿವಿಷನ್ ಭಾಗ ಮಾಡಿದ್ದು ಅಂತ ಅರ್ಥ ಅಲ್ಲ ಯಾವುದೇ ವೇದವನ್ನು ಅಧ್ಯಯನ ಮಾಡಿದರೂ ಸಮಗ್ರ ವೇದಗಳ ಸಾರ ತಿಳಿಯುವಂತೆ ಆಗಬೇಕು ಮತ್ತು ಅವರ ಯೋಗ್ಯತೆಗೆ ತಕ್ಕಂತೆ ಸಮಸ್ತ ಸಿದ್ಧಿಗಳು ಲಭಿಸುವಂತೆ ಆಗಬೇಕು ಅಂತ ಉದ್ದೇಶ ಜ್ಞಾನ ಸಾಧನೆಗೆ ಅವಶ್ಯಕ ಅನ್ನಿಸುವಂತಹ ಯಾವುದೇ ಅಂಶವೂ ಕೂಡ ಬಿಟ್ಟು ಹೋಗದಂತೆ ಇರಬೇಕು ಉದಾಹರಣೆ ಕೊಡೋದಾದರೆ ಹಾಲಿನ ಪ್ರತಿ ಹನಿಯಲ್ಲೂ ಇಡೀ ಹಾಲಿನ ಸಮಸ್ತ ಗುಣವು ಯಾವ ರೀತಿಯಾಗಿ ತುಂಬಿಕೊಂಡಿರುತ್ತೋ ಅದೇ ರೀತಿಯಾಗಿ ಪ್ರತಿಯೊಂದು ವೇದದಲ್ಲೂ ವೇದದ ಹೃದಯ ಅನ್ನೋದು ಅಡಕವಾಗಿರಬೇಕು ಈ ರೀತಿಯ ವೇದ ವಿಭಾಗದ ಪರಿಕಲ್ಪನೆಯೇ ಅತ್ಯದ್ಭುತವಾಗಿರುವಂಥದ್ದು ಅದನ್ನು ವಿಶ್ವದಲ್ಲೇ ಮಾಡಿ ತೋರಿಸಿರ್ತಕ್ಕಂಥ ಇತಿಹಾಸ ವೇದವ್ಯಾಸ ದೇವರದ್ದು ಆದ್ದರಿಂದ ವ್ಯಾಸರು ಅಂದರೆ ವ್ಯಾಸೋ ಕಶ್ಚನ ಋಷಿಯೇ ಅಲ್ಲ ಸಾಕ್ಷಾತ್ ಭಗವಂತ ಆದ್ದರಿಂದ ವೇದವ್ಯಾಸ ಅನ್ನೋ ಹೆಸರೋವರಿಗೆ ಸಾರ್ಥಕ ಆಯಿತು ಅಂತ ಶಾಸ್ತ್ರವೇ ವರ್ಣನೆ ಮಾಡ್ತಾ ಇದೆ ವೇದವ್ಯಾಸ ದೇವರು ಈ ರೀತಿಯಾಗಿ ಆಲೋಚನೆ ಮಾಡಿದಂತೆ ಅಥವಾ ಚಿಂತಿತರಾಗಿ ಇರುವಂತೆ ತಮ್ಮನ್ನು ತಾವು ತೋರ್ಕೊಂಡಾಗ ಅಷ್ಟೊತ್ತಿಗೆ ಅಲ್ಲಿಗೆ ನಾರದಋಷಿಗಳು ಬರ್ತಾರೆ ವೇದವ್ಯಾಸ ದೇವರೇ ತಾವು ಧರ್ಮ ಅರ್ಥ ಕಾಮ ಅನ್ನೋ ಪುರುಷಾರ್ಥಗಳನ್ನು ಚೆನ್ನಾಗಿ ಮಹಾಭಾರತದಲ್ಲಿ ತಿಳಿಸ್ಕೊಟ್ಟಿದ್ದೀರಿ ಅದಷ್ಟೇ ಸಾಕು ಪೂರ್ತಿಯಾಗಿದೆ ಭಗವಂತನ ಮಹಿಮೆಯನ್ನು ಅಲ್ಲಿ ಬಹಳ ಹೇಳಿದ್ದೀರಿ ಆದರೆ ಭಗವಂತನ ಮಹಿಮೆಗೆ ಅಂತ್ಯ ಅನ್ನೋದೇ ಇಲ್ಲೋ ಇಲ್ಲದೇ ಇರೋದರಿಂದ ಎಷ್ಟು ಹೇಳಿದರೂ ಕೂಡ ಕಡಿಮೆ ಆಗ್ತಾ ಇದೆ ಇನ್ನೂ ಹೇಳ್ರಿ ಅದಕ್ಕಾಗಿ ಇನ್ನೊಂದು ಗ್ರಂಥ ರಚನೆ ಆಗಬೇಕು ಅಂತ ನಾರದರು ಪರಮಾತ್ಮನನ್ನು ವೇದವ್ಯಾಸ ರೂಪಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ನೀವು ಇನ್ನೂ ಧರ್ಮಾದಿಗಳನ್ನು ಅಂದರೆ ಕಾಮ್ಯಕರ್ಮಗಳನ್ನು ಹೇಳಿದರೆ ಮೊದಲೇ ವಿಷಯಾಸಕ್ತರಾಗಿ ಕಾಮ್ಯಕರ್ಮದಲ್ಲೇ ನಿರತರಾಗಿರ್ತಕ್ಕಂಥ ಅಗ್ನಿ ಜನರಿಗೆ ಮತ್ತೆ ಕಾಮ್ಯಕರ್ಮ ಮಾಡಲು ಉಪದೇಶ ಮಾಡೋದು ಬಹಳ ಅನ್ಯಾಯ ಮಾಡದಂತೆ ಆಗತ್ತೆ ಆದ್ದರಿಂದ ಕರಮದಿಂದ ಭಗವಂತನ ಆರಾಧನೆ ಮಾಡಿ ಮೋಕ್ಷ ಸಂಪಾದನೆ ಮಾಡುವಂತಹ ದಾರಿಯನ್ನು ಹೇಳುವ ಭಾಗವತ ಗ್ರಂಥವನ್ನು ರಚನೆ ಮಾಡಿರಿ ಅಂತ ನಾರದರು ಪ್ರಾರ್ಥನೆ ಮಾಡಿಕೊಂಡ್ರು ಆಗ ವೇದವ್ಯಾಸ ದೇವರು ಭಕ್ತ ಜನಕ್ಕೆ ಅನುಗ್ರಹ ಮಾಡಲಿಕ್ಕಾಗಿ ಸಂಕಲ್ಪ ಮಾಡಿ ಭಾಗವತ ಮಹಾಪುರಾಣವನ್ನು ರಚನೆ ಮಾಡಿದರು ಅದರಲ್ಲಿ ರುಚಿ ಅಂತ ಮೊದಲಿಗೆ ಭಾಗವತದ ಆದಿಯಲ್ಲಿ ಧರ್ಮಾದಿಗಳನ್ನು ಹೇಳಿದರು ಭಾಗವತ ಆದಿಯಲ್ಲಿ ಹೇಳಿದನು ಧರ್ಮಾದಿಗಳೇ ಫಲವೆಂದು ಅಂತ ಹಾಗಾದ್ರೆ ಧರ್ಮಾದಿಗಳೇ ಫಲವ ಧರ್ಮ ಅರ್ಥ ಕಾಮ ಇವುಗಳೇ ಫಲನ ಅಂತ ಪ್ರಶ್ನೆ ಬಂದರೆ ಅದನ್ನು ಆ ರೀತಿಯಾಗಿ ವಿಭಾಗ ಮಾಡಬಾರ್ದು ಧರ್ಮ ಅರ್ಥ ಕಾಮ ಇದೇ ಫಲ ಅಲ್ಲ ಯಾಕೆಂದರೆ ನಾರದರು ಸ್ಪಷ್ಟವಾಗಿ ಧರ್ಮಾದಿಗಳನ್ನು ಭಾರತ ಪುರಾಣದಲ್ಲಿ ಬೇಕಾದಷ್ಟು ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಿ ಆದ್ದರಿಂದ ಮೊದಲೇ ವಿಷಯ ಸುಖದಲ್ಲಿ ಆಸಕ್ತರಾಗಿರ್ಕೋ ಅಗ್ನಿ ಜನರಿಗೆ ಅವುಗಳನ್ನು ಮತ್ತೆ ಉಪದೇಶ ಮಾಡೋದು ಸರಿಯಲ್ಲ ಅದರಿಂದ ಭಗವಂತನ ಮಹಿಮೆಯನ್ನು ಹೇಳ್ರಿ ಅಂತ ಈಗಾಗಲೇ ನಾರದರೂ ಪರಮಾತ್ಮನನ್ನು ವೇದವ್ಯಾಸದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆದ್ದರಿಂದ ಭಾಗವತ ಆದಿಯಲಿ ಅನ್ನೋದಕ್ಕೆ ಈ ರೀತಿಯಾಗಿ ಅರ್ಥ ಮಾಡಬೇಕು ಭಾಗವತಕ್ಕಿಂತ ಆದಿಯಲಿ ಅಂದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಮಹಾಭಾರತ ಪುರಾಣಗಳಲ್ಲಿ ಅಲ್ಲಲ್ಲಿ ಧರ್ಮಾದಿಗಳೇ ಫಲ ಅಂತ ವೇದವ್ಯಾಸದೇವರು ಹೇಳಿರೋದು ನಿಜ ರೋಚನಾರ್ಥಂ ಫಲಶ್ರುತಿ ಅಂತ ಪ್ರವೃತ್ತಿ ಬರಲಿ ಅಂತ ಈ ರೀತಿಯಾಗಿ ಹೇಳಿರೋದು ಆದರೆ ಅದು ತಾಯಿ ಮಗುವಿಗೆ ಔಷಧ ಕೊಡಿಸೋದಕ್ಕಿಂತ ಆದಿಯಲ್ಲಿ ಪಾನಕವನ್ನು ಕುಡಿಸುವಂತೆ ಇಷ್ಟೇ ಅರ್ಥ ಮಾಡ್ಕೋಬೇಕು ಭಾಗವತದಲ್ಲಿ ಧರ್ಮಾದಿಗಳೇ ಫಲ ಅಂತ ಹೇಳಿಲ್ಲ ಅಂದರೆ ಅದು ಮುಖ್ಯ ಫಲ ಅಲ್ಲವೂ ಅಲ್ಲ ಬ್ರಹ್ಮವರ್ಚಸ್ಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿ ಅಂತ ಭಾಗವತ ತಿಳಿಸ್ತಾ ಇದೆ ಬ್ರಹ್ಮವರ್ಚಸ್ಸಿನ ಪ್ರಾಪ್ತಿಗಾಗಿ ವಾಯುದೇವರನ್ನು ಆರಾಧನೆ ಮಾಡಬೇಕು ಅಂತ ಪ್ರಾರಂಭ ಮಾಡಿ ಭಾಗವತದ ಹರಿಯಲ್ಲಿ ಇಂದ್ರಿಯ ಪಾಟವ ಅಂದರೆ ಕಣ್ಣಿಗೆ ನೋಡುವ ಶಕ್ತಿ ಕಿವಿಗೆ ಕೇಳುವ ಶಕ್ತಿ ಬಾಯಿಗೆ ಮಾತನಾಡುವ ಶಕ್ತಿ ಅಂತ ಹೀಗೆ ಆ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಗೆ ಪಾಠವ ಅಂದರೆ ಶಕ್ತಿಯನ್ನು ಪಡೆಯೋಲಿಕ್ಕೋಸ್ಕರ ಇಂದ್ರನನ್ನು ಸಂತತಿ ಬೇಕು ಅಂದರೆ ದಕ್ಷನನ್ನು ಸಂಪತ್ತಿಗೆ ಲಕ್ಷ್ಮೀದೇವಿಯನ್ನು ಶರೀರ ಕಾಂತಿಗೆ ಅಗ್ನಿಯನ್ನು ಆಯುಷ್ಯಕ್ಕೆ ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡಬೇಕು ಉಪಾಸನೆ ಮಾಡಬೇಕು ಅಂತ ಮೊದಲ ಇಂಥ ವಿಚಾರಗಳನ್ನೆಲ್ಲ ಧರ್ಮಾದಿ ಪುರುಷಾರ್ಥಗಳಿಗೆ ಆಯಾ ದೇವತಾರಾಧನೆಗಳು ಭಾಗವತದಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದ ಭಾಗವತಾದಿಯಲ್ಲಿ ಹೇಳಿದನು ಧರ್ಮಾದಿಗಳ ಫಲವೆಂದು ಅಂತ ಹೇಳಿರೋದು ಸರಿನಾಳಿದ್ರೆ ಅದಲ್ಲ ವೇದ ವೇದವ್ಯಾಸ ದೇವರು ಭಾಗವತದಲ್ಲಿ ಧರ್ಮಾದಿಗಳನ್ನು ಹೇಳಿದ್ರೆ ನಾರದರ ಪ್ರಾರ್ಥನೆ ಏನಾಗಿತ್ತು ಮತ್ತೆ ಅದನ್ನೇ ಹೇಳಬೇಡ್ರಿ ಭಾಗವತಾನ ಇನ್ನೊಂದು ಗ್ರಂಥ ರಚನೆ ಮಾಡಿಕೊಳ್ಳಿ ಅಲ್ಲಿ ಮೋಕ್ಷದ ಪ್ರಾಪ್ತಿಗಾಗಿ ಏನು ಬೇಕೋ ಆ ಉಪಾಯವನ್ನು ತಿಳಿಸ್ರಿ ಅಂತ ಹೇಳಿದ್ರು ಅದರಿಂದ ವೇ ನಾರದರ ಪ್ರಾರ್ಥನೆಗೆ ಬೆಲೆ ಕೊಟ್ಟಿಲ್ಲ ಅನ್ನೋದು ಆಗತ್ತೆ ಆದ್ದರಿಂದ ಬ್ರಹ್ಮವರ್ಚಸ್ಸನ್ನು ಅಪೇಕ್ಷೆ ಮಾಡುವಂಥವರು ವಾಯುದೇವರನ್ನು ಆರಾಧಿಸ್ತಾರೆ ಅಂತ ಈ ರೀತಿಯಾಗಿ ಅರ್ಥವನ್ನು ತಿಳ್ಕೋಬೇಕು ಆದ್ದರಿಂದ ಎಜೇತ ಅನ್ನೋ ಶಬ್ದವನ್ನುಲ್ಲಿ ತಿಳಿಸ್ತಾರೆ ಬ್ರಹ್ಮವರ್ಚ ಕಾಮಸ್ಟು ಎಜೇತ ಬ್ರಹ್ಮಣಸ್ಪತಿ ಈ ರೀತಿಯಾಗಿ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾರೆ ತಾತ್ಪರ್ಯ ರೋಗದಿಂದ ಉಪಶಮನಕ್ಕಾಗಿ ಮಗುವಿಗೆ ಬೆಲ್ಲದ ಅಥವಾ ಸಕ್ಕರೆ ಪಾನಕಾಯಿ ಇತ್ಯಾದಿ ಸಿಹಿ ಅಥವಾ ತುಪ್ಪ ಇದನ್ನು ನೀಡಿ ನಂತರ ಔಷಧಿ ಬೇರನ್ನು ಅಥವಾ ಕಹಿಯಾಗಿರ್ತಕ್ಕಂಥ ಔಷಧಿಯನ್ನು ತಾಯಿ ಯಾವ ರೀತಿಯಲ್ಲಿ ಮಗುವಿಗೆ ಕುಡಿಸ್ತಾಳೋ ಅದೇ ರೀತಿಯಾಗಿ ಸರ್ವಜ್ಞರಾಗಿರ್ತಕ್ಕಂಥ ವೇದವ್ಯಾಸ ಭಕ್ತ ಜನರಿಗೆ ಅನುಗ್ರಹ ಮಾಡೋದಕ್ಕಾಗಿ ಧರ್ಮಾದಿಗಳೇ ಫಲ ಅಂತ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಅನ್ನೋದು ಬರೋದಿಲ್ಲ